ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶ ಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿಯಾದಂತಹ ವೇದಾಂತವು ಆಧುನಿಕ ಜನಜೀವನವು ಎನ್ನತಕ್ಕಂಥದ್ದು ಇದು ವೇದಾಂತವನ್ನು ಈಗಾಗಲೇ ಪ್ರವೇಶ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಕೃತಿ ಮೊದಲಿಗೆ ಆದಿಶಂಕರ ಭಗವತ್ಪಾದ್ರ ಚರಣಾರ್ವಿಂದಗಳಲ್ಲಿ ಚರಣ ಹೊಂದುತ್ತಾ ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಪದ ತಲೆಗಳಲ್ಲಿ ಚರಣ ಹೊಂದುತ್ತಾ ವಿದ್ವಾನ್ ಮಹಾ ಮಹಾಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಚರಣತಲಗಳಲ್ಲಿ ಚರಣ ಹೊಂದುತ್ತಾ ಈ ಶ್ರೀ ಶ್ರೀ ಸಚಿದಾನಂದ ಸರಸ್ವಿ ಸ್ವಾಮೀಜಿಗಳವರ ಕೃತಿಯಾದ ವೇದಾಂತವು ಆಧುನಿಕ ಜನಜೀವನವು ಇದನ್ನು ನೋಡೋಣ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರದಿಂದ ಪ್ರಕಾಶಿತವಾಗಿರ್ತಕ್ಕಂಥದ್ದು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರು ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಸಾವಿರದ ಒಂಬೈನೂರ ಮಾಡಿದ ಮೂರು ಉಪನ್ಯಾಸಗಳು ಯಾವೆ ಅದನ್ನೇ ಈ ಒಂದು ಕೃತಿ ಒಳಗೊಂಡಿದೆ ವೇದಾಂತದಿಂದ ಆಧುನಿಕ ಜನಜೀವನಕ್ಕೆ ಏನಾದರೂ ಪ್ರಯೋಜನ ದೊರಕುವಂತ ಇದೆಯೇ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಯಾಕಂದರೆ ಈಗಿನ ಅವರು ಪ್ರಶ್ನೆ ಮಾಡ್ಬೋದು ಯಾಕೆ ವೇದಾಂತ ಅಂತೇಳಿ ಅದಕ್ಕೆ ಇಲ್ಲಿ ಉತ್ತರ ಇದೆ ವೇದಾಂತ ವಿಚಾರಕ್ಕೂ ಲೌಕಿಕ ಜೀವನಕ್ಕೂ ಪರಸ್ಪರ ಸಂಬಂಧವೇನೂ ಇಲ್ಲವೆಂದೇ ಅನೇಕರು ಭಾವಿಸಿರುತ್ತಾರೆ ಆದರೆ ಶ್ರೀ ಶ್ರೀಗಳವರು ಈ ಉಪನ್ಯಾಸಗಳಲ್ಲಿ ಲೌಕಿಕ ಜೀವನವು ಕೇವಲ ಭೌತಿಕ ವಿಜ್ಞಾನದ ಬೆಳವಣಿಗೆಯಿಂದಲೇ ಸುಖಮಯವಾಗುವುದಿಲ್ಲವೆಂದು ಎಲ್ಲ ದೇಶ ಎಲ್ಲ ಕಾಲಕ್ಕೂ ಅಧ್ಯಾತ್ಮ ವಿದ್ಯೆಯಿಂದಲೇ ನಿಜವಾದ ಸುಖ ಪ್ರಾಪ್ತಿಯ ಆದೀತೆಂದು ಮರುಳಾಗಿ ವೇದಾಂತ ವಿ ಕಡೆಗಣಿಸಿ ಪಶ್ಚಾತ್ತಾಪ ಆಗಬಾರದೆಂದು ಇಲ್ಲಿ ಹಿತವಚನಗಳನ್ನು ನೀಡಿದ್ದಾರೆ ಇದನ್ನ ಅಧ್ಯಾತ್ಮ ಗ್ರಂಥಾವಳಿಯಿಂದ ಪ್ರಕಟಿಸಲಾಗಿದೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಇದರಲ್ಲಿ ನಾವು ಮುಖ್ಯವಾಗಿ ಮೂರು ಪರಿಚ್ಛೇದಗಳು ಅನ್ನು ಕಾಣ್ತೇವೆ ವೇದಾಂತವೇ ನಾಗರಿಕತೆಗೆ ಮದ್ದು ಅಂತೇಳಿ ಒಂದು ಇನ್ನೊಂದು ವೇದಾಂತ ದೃಷ್ಟಿಯಿಂದ ಆಗುವ ಲಾಭ ಇನ್ನೊಂದು ಸರ್ವವು ಬ್ರಹ್ಮಮಯ ಹೀಗೆ ಮೂರು ವಿಚಾರ ವೇದಾಂತವೇ ನಾಗರಿಕತೆಗೆ ಮದ್ದು ಎಂಬಲ್ಲಿ ಮೊದಲಿಗೆ ವೇದಾಂತದ ಪ್ರಾಮಾಣ್ಯ ಆಮೇಲೆ ವೇದಾಂತಕ್ಕೆ ಸಾರ್ವತ್ರಿಕ ಅನುಭವವೇ ತಳಹದಿ ನಾಗರಿಕತೆ ಎಂಬುದೊಂದು ರೋಗ ರೋಗ ನಿಧಾನ ಅಂದರೆ ರೋಗದ ಪತ್ತೆ ಹೆಚ್ಚುವಿಕೆ ರೋಗ ಮೂಲ ಕಾರಣ ಏನು ಅಂಥೇಳಿ ಆಮೇಲೆ ರೋಗ ಲಕ್ಷಣಗಳು ನಮ್ಮ ವ್ಯವಹಾರದ ಸ್ವರೂಪ ಸಂಪತ್ತು ಸ್ಥಿರವಲ್ಲ ಕಾಮಾದಿಗಳು ಅವುಗಳಿಗೆ ಪ್ರತೀಕಾರವು ಇವಿಷ್ಟು ವಿಚಾರಗಳು ವೇದಾಂತವೇ ನಾಗರಿಕತೆಗೆ ಮದ್ದು ಎಂಬ ಭಾಗದಲ್ಲಿದೆ ಇನ್ನು ವೇದಾಂತ ದೃಷ್ಟಿಯಿಂದ ಆಗುವ ಲಾಭ ಈ ಪರಿಚ್ಛೇದದಲ್ಲಿ ಯಂತ್ರಗಳಿಂದ ಆಗಿರುವ ಅನರ್ಥ ನಾಗರಿಕತೆಯು ನರಕವಾಗಿದೆ ಜ್ಞಾನಿಗಳಿಂದ ಆಗಬಹುದಾದ ಸಹಾಯ ವೇದಾಂತಿಗಳ ದೃಷ್ಟಿ ಶ್ರದ್ಧೆಯಿಂದ ಆಗುವ ಸತ್ಫಲ ಬ್ರಹ್ಮದ ಅಪರೋಕ್ಷ ಜ್ಞಾನ ಅಧ್ಯಾತ್ಮ ಸಾಧನಗಳು ಬ್ರಹ್ಮಾನಂದ ಅನುಭವಕ್ಕೆ ಎಲ್ಲರಿಗೂ ಹಕ್ಕು ಈ ವಿಷ್ಣು ವಿಚಾರಗಳು ವೇದಾಂತ ದೃಷ್ಟಿಯಿಂದ ಆಗುವ ಲಾಭ ಈ ಪರಿಚ್ಛೇದದಲ್ಲಿ ಇದೆ ಇನ್ನು ಸರ್ವೋ ಬ್ರಹ್ಮಮಯ ಎನ್ನತಕ್ಕಂಥ ಕೊನೆಯ ಪರಿಚ್ಛೇದ ಮೂರನೆಯದು ಇದರಲ್ಲಿ ಹಿಂದೆ ಹೇಳಿರೋ ಎಲ್ಲದರ ಸಾರ ಮತ್ತು ಎರಡು ದೃಷ್ಟಿಗಳು ಆಮೇಲೆ ಭಗವಂತನೇ ಎಲ್ಲ ಜ್ಞಾನ ಕ್ರಿಯೆಗಳ ಮೂಲ ಪ್ರತ್ಯಕ್ ದೃಷ್ಟಿಯವರ ವ್ಯವಹಾರ ಎಂಬುದಾಗಿ ಈ ವಿಷಯ ಇದು ಈ ಕೃತ್ಯ ಸಮಾಪನೆ ಆಗ್ತದೆ ಈಗ ಮೊದಲಿಗೆ ವೇದಾಂತವು ಆಧುನಿಕ ಜನಜೀವನವು ವೇದಾಂತವೇ ನಾಗರಿಕತೆಗೆ ಮದ್ದು ಅಂತ ಹೇಳ್ತಾರೆ ಸಾವಿರದ ಇಸವಿಯ ಫೆಬ್ರವರಿ ತಿಂಗಳ ಹದಿನಾರನೇ ತಾರೀಕಿನ ಹೊತ್ತು ಪ್ರವಚನ ಇದು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರು ಹೊಳೆ ಇವರಿಂದ ಇವರಿಂದು ವೇದಾಂತದ ಪ್ರಾಮಾಣ್ಯ ಮೊದಲಿಗೆ ನಾವು ನೋಡುವ ವೇದಾಂತದ ಪ್ರಾಮಾಣ್ಯ ಏನು ವೇದಾಂತ ಯಾಕೆ ಪ್ರಮಾಣ ಎಲ್ಲದಕ್ಕೂ ಅಂಥೇಳಿ ವೇದಾಂತ ದರ್ಶನ ಉಪನಿಷತ್ತಿನಿಂದ ಹುಟ್ಟಿದ ಒಂದಾನೊಂದು ಸಿದ್ಧಾಂತವು ಇದೊಂದು ದರ್ಶನ ವೇದಾಂತ ಎನ್ನುತಕ್ಕಂಥದ್ದು ಇದು ಉಪನಿಷತ್ತಿನಿಂದ ಹುಟ್ಟಿದ ಒಂದು ಸಿದ್ಧಾಂತ ಮಿಕ್ಕ ಸಿದ್ಧಾಂತಗಳು ಎಂಬಿಯೂ ಬಲುಮಟ್ಟಿಗೆ ಬರಿಯ ತತ್ವಶಾಸ್ತ್ರಗಳಾಗಿರ್ತವೆ ಅಂದರೆ ಅವು ಪೂರ್ವಾಪರ ವಿರೋಧವಿಲ್ಲದಂತೆ ತರ್ಕಬದ್ಧವಾಗಿ ಏರ್ಪಡಿಸಿದ ಸಿದ್ಧಾಂತಗಳಾಗಿರ್ತವೆ ವಿಚಾರಗಳಾಗಿರ್ತವೆ ಅಂಥ ಕ್ರಮಬದ್ಧವಾಗಿರುವ ಶಾಸ್ತ್ರಗಳನ್ನು ಇಂಗ್ಲೀಷ್ನಲ್ಲಿ ಫಿಲಾಸಫಿ ಅಂತೇಳಿ ಕರೀತಾರೆ ಆದರೆ ನಮ್ಮ ದೇಶದಲ್ಲಿ ಅನುಭವಕ್ಕೆ ಹೆಚ್ಚು ಬೆಲೆ ಆದ್ದರಿಂದ ಅನುಭವಾನುಸಾರವಾಗಿ ಕೆಲವು ಋಷಿಗಳು ಏರ್ಪಡಿಸಿರುವ ಸಿದ್ಧಾಂತಗಳನ್ನೇ ದರ್ಶನ ತಾನು ಎಂಬ ಹೆಸರಿಂದ ಕರೆದಿರ್ತಾರೆ ಆಯಾ ಋಷಿಗಳು ತಮ್ಮ ತಮ್ಮ ದರ್ಶನವನ್ನು ಅನುಭವಾನುಸಾರಿಯಿಂದ ಜನರ ಮುಂದೆ ಇಟ್ಟಿರ್ತಾರೆ ವೇದಾಂತದಲ್ಲಿ ಉಪನಿಷತ್ತಿನ ಋಚಿಗಳಿಗೆ ಅನುಭವಕ್ಕೆ ಬಂದ ಸಿದ್ಧಾಂತವನ್ನು ಇಟ್ಟಿದೆ ವೇದಾಂತಗಳು ತಮ್ಮ ದರ್ಶನವನ್ನು ಉಪನಿಷತ್ತುಗಳಲ್ಲಿ ಹೇಳಿದೆ ಎಂಬ ಕಾರಣದಿಂದ ಕೇವಲ ವಾಕ್ಯವಿಶ್ವಾಸದಿಂದಲೇ ಇದು ನಂಬತಕ್ಕದ್ದಾಗಿದೆ ಎನ್ನುವುದಿಲ್ಲ ಈ ವಿಷಯಕ್ಕೆ ಶ್ರೀ ಶಂಕರಾಚಾರ್ಯರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ವಾರ್ತಿಕದಲ್ಲಿ ಹೇಳಿದ್ದಾರೆ ನಚ ವೇದೋಕ್ತಿ ತೋ ವೇದ ಶ್ರದ್ಧೆಯ ಅರ್ಥ ಇಹೇಶ್ಯತೆ ಕಿಂತ್ ಅಮಾನತ್ವೇತು ನಾವು ವೇದವಾಕ್ಯೇಶ್ವಸಂಭವಾ ವಾರ್ತಿಕ ಎರಡು ನಾಲ್ಕು ಮುನ್ನೂರ ಇಪ್ಪತ್ತೈದರಲ್ಲಿ ಬರೆದಿರುತ್ತೆ ನೇದೋಕ್ತಿ ತೋ ವೇದ ಶ್ರದ್ಧೆಯರ್ಥ ಇಹಿಷ್ಯತೆ ಅಮಾನತ್ವೇತೂ ವೇದವಾಕ್ಯೇಶ್ವಸ ಸಂಭವಾತ್ ಅಂಥೇಳಿ ತಿಳಿಸಿರತಕ್ಕಂಥದ್ದು ಸಂಶಯಿತವಾಗಿ ತಿಳಿಸುವಂತಹದ್ದು ವಿಷಯವನ್ನು ತಿಳಿಸದೇ ಇರುವಂಥದ್ದು ಆಮೇಲೆ ಸಂಶಯಿತವಾಗಿ ತಿಳಿಸುವಂತಹದ್ದು ಸಂಶಯದೃಷ್ಟಿಯಿಂದ ಅಥವಾ ಬಾಧಿತವಾಗಿ ತಿಳಿಸುವಂಥ ನಿಷೇಧವಾಗಿ ಇವೆಲ್ಲ ಅಪ್ರಮಾಣ ಅಂತೇಳಿ ಅನ್ನಿಸ್ತದೆ ಹೀಗಲ್ಲದೆ ಅಜ್ಞಾತವಾಗಿರುವುದನ್ನು ನಿಸ್ಸಂದಿಗ್ಧವಾಗಿ ನಿಶ್ಚಯವಾಗಿ ಅದು ಹೀಗೆ ಅಂತೇಳಿ ಅನುಭವ ಉಂಟಾಗುವಂತೆ ತಿಳಿಸುವುದಾದರೆ ಅದಕ್ಕೆ ಪ್ರಮಾಣ ಅಂತೇಳಿ ಹೆಸರು ಉಪನಿಷತ್ ವಾಕ್ಯವು ಹೀಗೆ ಅನುಭವಕ್ಕೆ ಬರುವಂತೆ ತನ್ನ ವಿಷಯವನ್ನು ತಿಳಿಸುವುದರಿಂದಲೇ ಪ್ರಮಾಣವೆನಿಸುತ್ತದೆ ಎಂಬುದು ವೇದಾಂತಗಳ ಹೇಳಿಕೆ ಇದು ವೇದಾಂತ ಪ್ರಮಾಣ ಅಂತೇಳಿ ಹೇಳುವುದಕ್ಕೆ ಇನ್ನು ವೇದಾಂತಕ್ಕೆ ಸಾರ್ವತ್ರಿಕ ಅನುಭವವೇ ತಳಹದಿ ಅಂದರೆ ಹೇಗೆ ಭೌತಿಕ ವಿಜ್ಞಾನ ಶಾಸ್ತ್ರದಲ್ಲಿ ಕೆಲವರು ಅರ್ಥಕ್ರಿಯಾ ಸಾಧಕವಾದರೆ ವ್ಯವಹಾರದಲ್ಲಿ ಪ್ರಯೋಜನಕರವಾದ ಅಬಾಧಿತವಾದ ತಿಳುವಳಿಕೆಯನ್ನು ಕೊಟ್ಟರೆ ಅಂತಹ ಕಲ್ಪನೆಯನ್ನು ಸಿದ್ಧಾಂತವೆನ್ನಬಹುದು ಅಂತೇಳಿ ಹೇಳ್ತಾರೆ ಅರ್ಥಕ್ರಿಯಾ ಸಾಧಕ ಅಂದರೆ ಅದರಿಂದ ಏನಾದರೂ ಪ್ರಯೋಜನ ಸಿಗಬೇಕು ನಮಗೆ ಲೌಕಿಕವಾಗಿ ಏನಾದರೂ ಸಂಪಾದನೆಯ ಏನೋ ಒಂದು ಪ್ರಯೋಜನ ಆಗಬೇಕು ಅಂಥೇಳಿ ಭೌತಿಕ ವಿಜ್ಞಾನ ಶಾಸ್ತ್ರದಲ್ಲಿ ಕೆಲವರು ಆಮೇಲೆ ವ್ಯವಹಾರದಲ್ಲಿ ಪ್ರಯೋಜನಕರವಾದ ಅಬಾಧಿತವಾದ ತಿಳುವಳಿಕೆಯನ್ನು ಕೊಟ್ಟರೆ ಯಾವುದೇ ಅಡ್ಡಿ ಇಲ್ಲದ ವ್ಯವಹಾರದಲ್ಲಿ ಪ್ರಯೋಜನವಾಗುವಂತಹ ತಿಳಿವಳಿಕೆಯನ್ನು ಕೊಟ್ಟರೆ ಅಂತಹ ಕಲ್ಪನೆಯನ್ನು ಸಿದ್ಧಾಂತ ಅಂತೇಳಿ ಹೇಳ್ಬೋದು ಅಂಥೇಳಿ ಈ ಭೌತಿಕ ವಿಜ್ಞಾನ ಶಾಸ್ತ್ರದಲ್ಲಿ ಹೇಳ್ತಾರೆ ನಮ್ಮ ಲೌಕಿಕ ವಿಜ್ಞಾನದಲ್ಲಿ ಭೂಮಿಯು ಸೂರ್ಯನ ಸುತ್ತಿರುಗುತ್ತದೆ ಎಂಬುದು ಈಚೆಗೆ ಕೆಲವರು ಜ್ಯೋತಿಷ್ಕರು ಮಾಡಿಕೊಂಡಿರುವ ಕಲ್ಪನೆ ಸೂರ್ಯನು ಭೂಮಿಯ ಸುತ್ತಿರುಗುತ್ತಾನೆ ಎಂಬುದಕ್ಕಿಂತ ನಮಗೆ ಗೊತ್ತಿರುವ ಎಲ್ಲ ಘಟನೆಗಳನ್ನು ಈ ಕಲ್ಪನೆ ಹೆಚ್ಚು ತೃಪ್ತಿಕರವಾಗಿ ವಿವರಿಸಬಲ್ಲದಾದ್ದರಿಂದ ಇದನ್ನೇ ಈಗಿನವರು ಸಿದ್ಧಾಂತ ಅಂತಲೇ ಕರೀತಾರೆ ಹೀಗೆಯೇ ಮಂಗಳ ಗ್ರಹದಲ್ಲಿ ಜನರು ವಾಸವಾಗಿದ್ದಾರೆ ಎಂಬ ಕಲ್ಪನೆ ಒಂದು ಸಿದ್ಧಾಂತವಾಗುವುದರಲ್ಲಿ ಕಲ್ಪನೆ ಎನ್ನಬಹುದು ಅನೇಕ ಕಾರಣಗಳಿಂದ ಇದು ಸರಿಯೊಂದು ಸಂಭಾವ ಸಂಭಾವದ ಆಯುಕ್ತಿಯಿಂದ ಸಂಭಾವದ ಅಯುಕ್ ಆಯುಕ್ತಿಯಿಂದ ಸಿದ್ಧವಾದರೆ ನಮ್ಮ ಯಾವ ಅನುಭವಕ್ಕೂ ಈ ಕಲ್ಪನೆಯಿಂದ ಧಕ್ಕೆ ಬಾರದೇ ಇದ್ದರೆ ಅದೊಂದು ವ್ಯಾವಹಾರಿಕ ಸಿದ್ಧಾಂತವಾಗುವುದ ಈ ವಿಚಾರಕರ ಭಾವ ಆದರೆ ವೇದಾಂತವು ಸಿದ್ಧಾಂತವೆಂದರೆ ಹೀಗಲ್ಲ ಅದು ಯಾವುದೊಂದು ವ್ಯವಹಾರಕ್ಕಾದರೂ ಹೊಂದಿಕೊಂಡಿರಬೇಕೆಂಬ ತತ್ವವನ್ನು ಏನೂ ತಿಳಿಸಬೇಕಾದ್ದಿಲ್ಲ ಯಾಕೆಂದರೆ ಪ್ರತ್ಯಕ್ಷದಿಂದಲಾಗಲಿ ಅನುಮಾನದಿಂದಾಗಲಿ ತಿಳಿಯುವುದಕ್ಕೆ ಆಗದೇ ಇರುವ ತತ್ವವನ್ನು ವೇದಾಂತವು ತಿಳಿಸುತ್ತದೆ ಆದರೆ ಅನುಭವದಲ್ಲಿರುವ ತತ್ವವನ್ನು ತಿಳಿಸುತ್ತದೆ ಎಂಬುದು ಅದರಲ್ಲಿರುವ ಒಂದು ವಿಶೇಷ ಉಪನಿಷತ್ತುಗಳನ್ನು ರಚಿಸಿದವರು ಯಾರು ಅದನ್ನು ಯಾವಾಗ ರಚಿಸಲಾಯಿತು ಎಂಬಿದೇ ಮುಂತಾದ ಐತಿಹಾಸಿಕ ದೃಷ್ಟಿಯಿಂದ ವಿಚಾರಣೀಯವಾಗಿರಬಹುದಾದರೂ ತತ್ವದ ನಿರ್ಣಯಕ್ಕೆ ಅದೇನೂ ಮುಖ್ಯವಲ್ಲ ಯಾಕಂದರೆ ವೇದಾಂತದಲ್ಲಿ ಪ್ರತ್ಯಕ್ಷ ನಿರೀಕ್ಷಣೆಯಿಂದ ಗೊತ್ತುಪಡಿಸಬಹುದಾದ ವಿಷಯವನ್ನಾಗಲಿ ತರ್ಕದಿಂದ ನಿಶ್ಚಯಿಸಬಹುದಾದ ವಿಷಯವನ್ನಾಗಲಿ ಹೇಳಿರುವುದಿಲ್ಲ ಅಥವಾ ಹೇಳಿದವರ ಯೋಗ್ಯತೆಯ ಮೇಲೆ ನಾವು ನಂಬತಕ್ಕ ವಿಷಯವನ್ನೂ ಅಲ್ಲಿ ಹೇಳಿರುವುದಿಲ್ಲ ಅಂದರೆ ಕೆಲವೆಲ್ಲ ಇಂತಹ ಕಂಪನಿ ಇಂಥ ಕ್ವಾಲಿಟಿ ಇಂತಹ ಕಂಪನಿ ಅಂತ ಹೇಳಿದರೆ ಅದು ಕ್ವಾಲಿಟಿ ಅಂದರೆ ನಾವು ತಿಳಿತೇವೆ ಹಾಗೆ ಇಂಥವರು ಹೇಳಿದ್ದು ಹಾಗಾಗಿ ನಾವು ನಂಬಬೇಕು ಆ ರೀತಿ ಕೂಡ ಹೇಳಿಲ್ಲ ಅಲ್ಲಿ ಅದರಲ್ಲಿ ದೇಶ ನಿಯಮವಿಲ್ಲದೆ ಸಾರ್ವತ್ರಿಕವಾದ ಅನುಭವವನ್ನು ಅವಲಂಬಿಸಿರುವ ಪರಮಾರ್ಥದ ವಿಚಾರವಿರುತ್ತದೆ ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ವ್ಯವಹಾರದಲ್ಲಿ ಗಣಿತಶಾಸ್ತ್ರದ ಸಿದ್ಧಾಂತಗಳು ಹೇಗೆ ಸರ್ವದೇಶ ಕಾಲಗಳಿಗೂ ಹಾಗೆಯೇ ಪರಮಾರ್ಥ ವಿಚಾರದಲ್ಲಿ ವೇದಾಂತ ಸಿದ್ಧಾಂತವು ಸಾರ್ವತ್ರಿಕ ಅನುಭವಕ್ಕೆ ಹೊಂದುವ ವಿಷಯವನ್ನೇ ತಿಳಿಸ್ತದೆ ಪ್ರಕೃತ ವಿಚಾರದ ವಿಷಯ ಈ ಉಪನ್ಯಾಸ ಮಾಲಿಕೆಯಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ವೇದಾಂತವೂ ಆಧುನಿಕ ಜನಜೀವನ ಎಂಬ ವಿಷಯವನ್ನು ಕುರಿತು ಹೇಳ್ತಾ ಇದ್ದಾರೆ ವೇದಾಂತವು ನಮ್ಮ ಅನುಭವಕ್ಕೆ ಬರುವಂತಹ ವಿಷಯಗಳನ್ನು ತಿಳಿಸ್ತದೆ ಅದು ಈಗಿನ ಜನಜೀವನಕ್ಕೂ ಉಪಯುಕ್ತವಾದ ವಿಷಯಗಳನ್ನು ತಿಳಿಸ್ತದೆ ಎಂಬುದನ್ನು ತಮ್ಮ ಮುಂದೆ ಇಡುವಂಥದ್ದು ತಮ್ಮ ಮುಖ್ಯ ಉದ್ದೇಶವಾಗಿರ್ತದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಜನ ಜನಜೀವನ ಹೇಗಿದೆ ಈಗಿನವ ನಾಗರಿಕತೆಯ ಜನರ ಜಟಿಲ ಸಮಸ್ಯೆಗಳಿಗೆ ವೇದಾಂತದಲ್ಲಿ ಪರಿಹಾರವನ್ನು ಕಾಣಬಹುದೇ ಎಂಬುದನ್ನು ನಾವು ಲಕ್ಷ್ಯ ಬಿಟ್ಟು ವಿಚಾರ ಮಾಡಬೇಕು ಅಂತೇಳಿ ಹೇಳ್ತಾರೆ ನಾಗರಿಕತೆ ಎಂಬುದೊಂದು ರೋಗ ಅಂತೇಳಿ ಹೇಳ್ತಾರೆ ನಾವು ನಾಗರಿಕತೆ ಎಂದು ಕೊಚ್ಚಿಕೊಳ್ಳುತ್ತಿರುವುದನ್ನು ತತ್ವ ಒಂದು ಬಗೆಯ ರೋಗ ಅಂತೇಳಿ ಕರೆದಿದ್ದಾರೆ ನಮ್ಮ ದೇಶದ ವೇದಾಂತಗಳು ಮಾತ್ರ ಹೀಗಂದಿದ್ದಾರೆ ಆದ್ದರಿಂದ ಇದು ಅವರ ಅವಿಜ್ಞತೆಯ ಗುರುತು ಅಜ್ಞಾನದ ಗುರುತು ಅಂತೇಳಿ ನೀವು ಭಾವಿಸಬಾರದು ತಿಳಿಯದಿರುವುದರಿಂದ ಆದದ್ದು ಅಂತೇಳಿ ಯಾಕಂದರೆ ನಾನು ಹೀಗೆಂದು ಹೇಳುತ್ತಿರುವುದು ಒಬ್ಬನೊಬ್ಬ ಪಾಶ್ಚಾತ್ಯ ಗ್ರಂಥಕರ್ತನ ಬರವಣಿಗೆ ಆಧಾರದಿಂದ ಎಡ್ವರ್ಡ್ ಕಾರ್ಪೆಂಟರ್ ಎಂಬಾತನೊಬ್ಬ ಸ್ವತಂತ್ರ ವಿಚಾರಕನು ಇಂಗ್ಲೆಂಡ್ನಲ್ಲಿ ಆಗಿ ಹೋಗಿದ್ದ ಆತನು ನಾಗರಿಕತೆ ಅದರ ನಿಧಾನ ಮತ್ತು ಚಿಕಿತ್ಸೆ ಸಿವಿಲೈಸೇಷನ್ ಇಟ್ಸ್ ಕಾಸ್ ಆ್ಯಂಡ್ ಕ್ಯೂರ್ ಎಂಬ ಅರ್ಥದ ಹೆಸರಿನಿಂದ ಒಂದು ಪುಸ್ತಕವನ್ನು ಬರೆದಿರ್ತಾನೆ ಆತ ಹೇಳುವುದೇನೆಂದರೆ ನಾಗರಿಕತೆ ಎಂಬುದು ಒಂದೊಂದು ಜನಾಂಗಕ್ಕೂ ಬಾಲ್ಯಾವಸ್ಥೆಯಲ್ಲಿ ಬರುವ ಒಂದಾನೊಂದು ರೋಗ ಚಿಕ್ಕ ಮಕ್ಕಳಿಗೆ ನಾಯ್ಕೆಮ್ಮು ಸಿತಾಳಸಿಡುಬು ಮುಂತಾದ ಹಲವು ರೋಗಗಳು ಬರ್ತವೆ ಆ ರೋಗಗಳಿಗೆ ತುತ್ತಾಗುವ ಮಕ್ಕಳು ಬಹಳವಾಗಿರುವುದರಿಂದ ವೈದ್ಯರುಗಳು ಮಕ್ಕಳ ರೋಗಗಳ ವಿಚಾರವನ್ನು ಬಹಳ ಎಚ್ಚರಿಕೆಯನ್ನು ಮಾಡಬೇಕಾಗಿರುತ್ತದೆ ಇದರಂತೆ ಜನಾಂಗಗಳು ಬೆಳೆಯುತ್ತಿರುವಾಗ ಅವಕ್ಕೆ ಬಾಲ್ಯದಲ್ಲಿಯೇ ನಾಗರಿಕತೆ ಎಂಬ ಒಂದು ರೋಗ ಬರ್ತದೆ ಯಾವ ಜನಾಂಗಗಳು ಅದರ ನಿಧಾನವನ್ನು ಅರಿತುಕೊಂಡು ಅದರ ಕಾರಣವನ್ನು ಅರಿತುಕೊಂಡು ತಕ್ಕ ಚಿಕಿತ್ಸೆಯನ್ನು ಪಡೆಯುವವೋ ಅವು ಮುದ್ದಕ್ಕೂ ಉಳ್ಕೊಳ್ತವೆ ಆದರೆ ಯಾವ ಜನಾಂಗಗಳು ಈ ರೋಗವನ್ನು ಅಸಡ್ಡೆಯನ್ನು ಕಾಣ್ತವೋ ಅವು ಇದಕ್ಕೆ ಬಲಿಯಾಗ್ತವೆ ಈ ಅಭಿಪ್ರಾಯವನ್ನು ಕಾರ್ಪೆಂಟರ್ನು ಅನೇಕ ಅಂಕಿಅಂಶಗಳನ್ನು ಕೊಟ್ಟು ಸಿದ್ಧಪಡಿಸಿ ತೋರಿಸುವ ಪ್ರಯತ್ನವನ್ನು ಮಾಡಿರ್ತಾನೆ ರೋಗನಿದಾನ ಅಂದರೆ ಕಾಸ್ ಈ ರೋಗಕ್ಕೆ ಕಾರಣ ಏನು ಈ ಗ್ರಂಥಕರ್ತನ ಅಭಿಪ್ರಾಯದಲ್ಲಿ ನಾಗರಿಕತೆ ಎಂಬ ರೋಗಕ್ಕೆ ನನ್ನದು ಎಂಬ ಭಾವನೆ ಇದೆ ಆಫ್ ಪ್ರಾಪರ್ಟಿಯು ಬಲವಾಗುವುದೇ ಕಾರಣ ಐ ಆಫ್ ಪ್ರಾಪರ್ಟಿ ಈಗ ನೋಡಿ ಎಲ್ಲದಕ್ಕೂ ಕಾಪಿ ಅಂತ ಹೇಳ್ತಾರೆ ಕಾಪಿರೈಟ್ ಆ್ಯಕ್ಟ್ ಎಲ್ಲ ನನ್ನದು ನನ್ನದು ಅಂತೇಳಿ ಎನ್ನತಕ್ಕಂಥ ಬಂಡವಾಳ ಶಾಯಿತಾನ ಎಲ್ಲವೂ ನನ್ನದಾಗಬೇಕು ಅದೇ ಮುಖ್ಯ ಕಾರಣ ಯಾವುದು ನಾಗರಿಕತೆ ಎಂಬ ರೋಗಕ್ಕೆ ವಿವೇಕಗಳಾದವರು ಈ ಚಿಹ್ನೆಗಳನ್ನು ಕಂಡು ರೋಗಕ್ಕೆ ತಕ್ಕ ಮದ್ದನ್ನು ಮಾಡಿಕೊಳ್ಳಬೇಕು ಅನಾಗರಿಕರೆಂದು ನಾವು ಜರಿಯುತ್ತಿರುವ ಜನಗಳ ಗುಂಪಿನಲ್ಲಿ ಈ ರೋಗವಾಗಲಿ ಅದರ ದುರ್ಲಕ್ಷಣಗಳಾಗಲಿ ಕಾಣಿಸುವುದಿಲ್ಲ ಆದರೆ ಮಾನವನು ಒಂದಿಲ್ಲದಿದ್ದರೆ ಒಂದು ದಿನ ಈ ರೋಗವನ್ನು ಅನುಭವಿಸಲೇಬೇಕಾಗ್ತದೆ ಈ ರೋಗವು ಬರಲೇಬಾರದೆಂದರೆ ಆಗದ ಮಾತು ಅದಕ್ಕೆ ತಕ್ಕ ಚಿಕಿತ್ಸೆ ಮಾಡಿಕೊಂಡೇ ಜನಾಂಗಗಳು ಮುಂದುವರಿಯಬೇಕಾಗಿದೆ ಹೀಗೆ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಿಕೊಂಡವರಲ್ಲಿ ಭಾರತ ದೇಶದವರು ಚೀನಾ ದೇಶವರು ಉದಾಹರಣೆಯರಾಗಿರ್ತಾರೆ ಅಂತೇಳಿ ಕಾರ್ಪೆಂಟರ್ ಬರೆದಿದ್ದಾನೆ ಆದರೆ ಈಗ ನೋಡುವಲ್ಲಿ ಈ ರೋಗವು ಮತ್ತೆ ಈ ಜನಾಂಗಗಳಲ್ಲಿ ಮರುಕೊಳಿಸಿರುವಂತೆ ಕಾಣ್ತಾ ಇದೆ ಅದರಿಂದ ಭರತ ನಾವು ಅದರ ಲಕ್ಷಣಗಳನ್ನು ಮತ್ತಷ್ಟು ಲಕ್ಷ್ಯವಿಟ್ಟು ವಿಚಾರಿಸಬೇಕಾದ್ದು ಅತ್ಯವಶ್ಯವಾಗಿರ್ತದೆ ಅಂಥೇಳಿ ಶ್ರೀ ಶ್ರೀ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ನಾಗರಿಕತೆಯ ಚಿಕಿತ್ಸೆಗೆ ವೇದಾಂತವೇ ಏನು ಔಷಧಿ ವೇದಾಂತದಲ್ಲಿ ಈ ರೋಗಕ್ಕೆ ಚಿಕಿತ್ಸೆ ಈ ಚಿಕಿತ್ಸೆಯು ರೋಗವನ್ನು ಅತ್ಯಂತಿಕವಾಗಿ ನಾಶ ಮಾಡೀತಾ ಎಂಬಂಥದ್ದು ಇನ್ನೊಂದು ಪ್ರಶ್ನೆ ಯಾಕಂದರೆ ವೈದ್ಯಶಾಸ್ತ್ರವು ನಿಯತವಾಗಿ ರೋಗ ಪರಿಹಾರಕವಾಗಿರುವ ಚಿಕಿತ್ಸೆಗಳನ್ನೇ ಹೇಳುವುದಿಲ್ಲ ಕೆಲವು ರೋಗಗಳು ಚಿಕಿತ್ಸೆಯನ್ನು ಮಾಡಿದ ಮೇಲೂ ಹೋಗದಿರುವುದುಂಟು ಇದರಂತೆ ವೇದಾಂತ ಸೂಚಿಸುವ ಅನುಷ್ಠಾನವು ನಿಯಮದಿಂದ ಈ ರೋಗವನ್ನು ಪರಿಹಾರ ಮಾಡದೇ ಇರಬಹುದಲ್ಲ ಎಂಬ ಶಂಕೆಯು ಕೂಡ ಉಂಟಾಗುವುದು ಆದರೆ ಒಬ್ಬೊಬ್ಬನ ಶರೀರ ಪ್ರಕೃತಿಯನ್ನು ನೋಡಿ ಮಾಡುವ ಚಿಕಿತ್ಸಾ ಪ್ರಕಾರಕ್ಕೂ ಸಾರ್ವತ್ರಿಕ ಅನುಭವದ ಆಧಾರದಿಂದ ವೇದಾಂತ ಚಿಕಿತ್ಸೆಗೂ ಬಹಳ ಅಂತರವೂ ಇದೆ ವೇದಾಂತಗಳು ಹೇಳುವ ತತ್ವವು ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ನಿಂತಿದೆ ಎಂದು ಅದನ್ನು ವಿಶ್ವಾಸದ ಅನುಸರಿಸುವವರಿಗೆ ಪ್ರಯೋಜನ ಉಂಟು ಎಂದು ತೋರಿಸಿಕೊಟ್ರೆ ಸಾಕಾಗಿರುತ್ತದೆ ರೋಗದ ಲಕ್ಷಣಗಳು ನಾಗರಿಕತೆ ಅನ್ನತಕ್ಕಂಥ ರೋಗದ ಲಕ್ಷಣಗಳು ಪ್ರಕೃತವಾಗಿರೋ ನಾಗರಿಕತೆ ಎಂಬ ರೋಗದ ಲಕ್ಷಣಗಳನ್ನು ಸ್ವಲ್ಪ ವಿಚಾರ ಮಾಡೋಣ ಮೇಲಾಟವೆಂಬುದು ಇದರ ಮೊದಲನೆಯ ಚಿಹ್ನೆ ನೋಡಿ ಮೇಲಾಟ ಅಂದರೆ ನಾನು ಮೇಲು ನಾನು ಮೇಲು ಅಂತ ಹೇಳುವಂಥದ್ದು ಮಿಕ್ಕವರನ್ನೆಲ್ಲ ಹಿಂದಕ್ಕೆ ತಳ್ಳಿ ನಾನೇ ಮುಂದಕ್ಕೆ ಹೋಗಬೇಕು ಎಂಬುದು ಈ ನಾಗರಿಕತೆಯ ಹೆಗ್ಗುರುತು ಈಗ ಎಲ್ಲೆಲ್ಲಿ ನೋಡಿದರೂ ನಾನು ಮುಂದು ತಾ ಮುಂದು ಎಂದು ಮುನ್ನುಗ್ಗುವ ವ್ಯಕ್ತಿಗಳು ಕುಟುಂಬಗಳು ಗ್ರಾಮಗಳು ಜಿಲ್ಲೆಗಳು ದೇಶಗಳು ರಾಷ್ಟ್ರಗಳು ಇವೆಯೇ ಕಾಣಿಸ್ತಾ ಇವೆ ಕಾಮಿಸಬಹುದಾದ ವಸ್ತುಗಳು ದಿನ ದಿನಕ್ಕೂ ಹೆಚ್ಚಾಗ್ತಾಯಿವೆ ಆದರೆ ಒಂದೊಂದು ವಸ್ತುವಿನಲ್ಲಿ ಅನೇಕರಿಗೆ ಇಚ್ಛೆ ಉಂಟಾಗುತ್ತಿದೆ ಆದ್ದರಿಂದ ಇಲ್ಲಿ ಪೈಪೋಟಿ ಉಂಟಾಗುವಂಥ ಸಹಜವಾಗಿದೆ ಪೈಪೋಟಿಯ ಅಂದರೆ ಸ್ಪರ್ಧೆಯ ನಿಮಿತ್ತದಿಂದ ಜನರು ವೇಗದಿಂದ ಕೆಲಸ ಮಾಡಬೇಕಾಗಿದೆ ನಾವು ಹೋಗುವಷ್ಟರಲ್ಲಿ ಯಾರು ಅದೇ ವಸ್ತುವನ್ನು ತೆಗೆದುಕೊಂಡು ಹೋಗಿಬಿಡೋರೋ ಅಂತೇಳಿ ಆದಷ್ಟು ಬೇಗ ವಸ್ತು ಜ್ಞಾನವನ್ನು ಮಾಡಿಕೊಂಡು ಬೇಗನೆ ಅದನ್ನು ಅನುಭವಿಸಿಬಿಡಬೇಕಾಗಿದೆ ಇದಕ್ಕಾಗಿ ವೇಗವಾಗಿ ಓಡೋದಕ್ಕೆ ಸಹಾಯಕವಾದ ರೈಲು ಮುಂತಾದವು ದೂರದಿಂದಲೇ ಮಾತಾಡೋದಕ್ಕೆ ಸಹಾಯಕವಾದ ಟೆಲಿಫೋನು ದೂರದಿಂದಲೇ ನೋಡೋದಕ್ಕೆ ಅನುಭವಿಸುವ ಟೆಲಿವಿಷನ್ ಯಂತ್ರಗಳು ಟಿ ದೂರದರ್ಶನ ಇವುಗಳೆಲ್ಲ ಬೇಕಾಗಿವೆ ವರ್ತಮಾನವನ್ನು ಆದಷ್ಟು ಬೇಗ ತಿಳಿಸುವ ವಾರ ಪತ್ರಿಕೆಗಳು ದೈನಂದಿನ ಪತ್ರಿಕೆಗಳು ನಮ್ಮ ನಮ್ಮ ವೇಗಕ್ಕೆ ಸಾಲದು ಬೆಳಗಿನ ಪತ್ರಿಕೆಯು ಸಾಯಂಕಾಲಕ್ಕೆ ಹಳೆಯದಾಯಿತು ಹೊಸದಾದ ಸಾಯಂಕಾಲದ ಪತ್ರಿಕೆಯೇ ನಮಗೆ ಬೇಕು ಇನ್ನು ದಿನಕ್ಕೆ ಎರಡೆರಡು ಗಂಟೆಗಳಿಗೊಂದರಂತೆ ಕೂಡ ಪತ್ರಿಕೆಗಳು ಹೊರಡಬೇಕಾಗಬಹುದು ಇದನ್ನೆಲ್ಲ ಕಾಮವಿಲಾಸ ಅಂತೇಳಿ ಹೇಳ್ಬೋದು ಕಾಮ ವಿಲಾಸವು ವ್ಯಕ್ತಿಗಳಂತೆ ಜನಾಂಗಗಳಲ್ಲಿಯೂ ತೋರಹತ್ತಿದೆ ಫ್ರೆಂಚರನ್ನು ಇಂಗ್ಲೀಷರು ಈ ಕಾಮದ ಬೇಟೆಯ ವೇಗದಲ್ಲಿ ಸೋಲಿಸಿದರೆ ಅವರನ್ನು ಜರ್ಮನಿಯವರು ಅವರನ್ನು ಅಮೆರಿಕದವರು ಸೋಲಿಸ್ತಾರೆ ಸದ್ಯಕ್ಕೆ ಅಮೆರಿಕ ರಷ್ಯಾ ಈ ರಾಷ್ಟ್ರಗಳಲ್ಲಿ ಯಾರು ಈ ವೇಗದಲ್ಲಿ ಮುಂದಾಗುವರೋ ಯಾರು ಹಿಂದೆ ಬೀಳುವರೋ ಅಂತ ತಿಳಿಯದಾಗಿದೆ ಕಾಮವು ಪೂರ್ತಿ ಆಗದಿದ್ದರೆ ಅದಕ್ಕೆ ಏನಾದರೂ ತಡೆ ಉಂಟಾದರೆ ಅದು ಕ್ರೋಧವಾಗಿ ಪರಿಣಮಿಸುತ್ತದೆ ಇದು ಈ ನಮ್ಮ ನಾಗರಿಕತೆಯ ಎರಡನೇ ಲಕ್ಷಣ ಕಾಮಕ್ಕೂ ಕ್ರೋಧಕ್ಕೂ ಒಂದು ತಾರತಮ್ಯ ಇದೆ ವ್ಯತ್ಯಾಸ ಇದೆ ಮೊದಲು ವಸ್ತುವಿನ ವಿಷಯದ ಸಂಕಲ್ಪವಾಗಿ ಕಾಮದ ರೂಪವನ್ನು ತಡೆದ ಬಳಿಕ ವಸ್ತುವಿನ ಪ್ರಾಪ್ತಿಗಾಗಿ ಪೈಪೋಟಿಯಿಂದ ವೇಗವನ್ನು ಪಡೆದು ಬಹಳ ಒದ್ದಾಟ ಎಂದು ಪ್ರಯತ್ನಿಸಿದ ಮೇಲೆ ಅದರ ಫಲ ಕಾಣಿಸಿಕೊಳ್ಳಬೇಕು ಆದರೆ ಕಾಮಕ್ಕೆ ತಡೆ ಉಂಟಾದಾಗ ಕ್ರೋಧ ಉಂಟಾಗುವುದು ನಮಗೆ ತಿಳಿಯುವುದೇ ಇಲ್ಲ ಅದು ಬಂದಾಗ ಬಂದಿದೆ ಎಂಬ ಅರಿವು ಕೂಡ ಇಲ್ಲದೆ ತನ್ನ ಕಾರ್ಯವನ್ನು ಮಾಡಿಬಿಡ್ತದೆ ಆಮೇಲೆ ಆ ಸಿಟ್ಟಿ ಹಿಡಿದಾಗ ಎಲ್ಲ ನಾನೇ ಹೀಗೆ ಮಾಡಿದೆ ಎಂದು ಪಶ್ಚಾತ್ತಾಪವನ್ನು ತೋರಿಸುವಂತೆ ಮಾಡುತ್ತದೆ ಕ್ರೋಧದ ಫಲವು ಅದು ಹೋದ ಬಹಳ ಕಾಲದವರೆಗೆ ಇದ್ದುಕೊಂಡು ನಮ್ಮನ್ನು ವ್ಯಥಪಡಿಸಬಹುದು ಕ್ರೋಧವಶರಾಗಿ ಮಾಡಿದ ಅನರ್ಥಗಳನ್ನು ಸುಧಾರಿಸಿಕೊಳ್ಳುವುದು ವ್ಯಕ್ತಿಗಳಿಗಿಂತಲೂ ಜನಾಂಗಗಳಿಗೆ ಹೆಚ್ಚು ಕಷ್ಟವಾಗಿದೆ ಹಿಂದೆ ಆಗಿ ಹೋಗಿರುವ ಭೂಮಂಡಲ ಯುದ್ಧದ ಪರಿಣಾಮ ಇನ್ನು ನಮ್ಮನ್ನು ಗೋಳುಗುಟ್ಟಿಸುತ್ತಲೇ ಇದೆ ಈ ಯುದ್ಧದಲ್ಲಿ ಭಾಗವನ್ನು ವಹಿಸಿದವರು ಭಾಗವನ್ನು ಅದರಲ್ಲಿ ಗೆದ್ದವರು ಸೋತವರು ಆ ಕಾಲಕ್ಕೆ ಪರವಶರಾಗಿ ಅದರ ಹಾವಳಿಗೆ ಸಿಕ್ಕಿಕೊಂಡರು ಎಲ್ಲರೂ ಅದರ ದುಷ್ಪರಿಣಾಮವನ್ನು ಇನ್ನೂ ಅನುಭವಿಸುತ್ತಿರಬೇಕಾಗಿದೆ ಅಟಲ್ ಹಾಕಿ ಜಪಾನಲ್ಲಿ ಅನಾಹುತವನ್ನು ಮಾಡಿದವರಿಗೂ ಕಲ್ಪನೆಯಲ್ಲಿ ಇಲ್ಲದೇ ಇದ್ದ ಅನರ್ಥಗಳು ಆ ಪ್ರದೇಶದಲ್ಲಿ ಈಗಲೂ ತಮ್ಮ ಕಾರ್ಯವನ್ನು ತೋರಿಸ್ತಾ ಇವೆ ಅಂಗವಿಕಲ ಮಕ್ಕಳು ಹುಟ್ಟುವಂಥದ್ದು ಇತ್ಯಾದಿ ಭೀತಿ ಎಂಬುದು ನಾಗರಿಕತಾ ರೋಗದ ಮತ್ತೊಂದು ಲಕ್ಷಣ ಕಾಮಕ್ರೋಧ ಭೀತಿ ಈಗ ಎಲ್ಲೆಲ್ಲಿಯೂ ಈ ಲಕ್ಷಣ ಉಲ್ಬಣವಾಗಿ ತೋರ್ತಾ ನನ್ನ ಭೀತಿ ಮತ್ತೊಬ್ಬನಿಗೆ ಮತ್ತೊಬ್ಬನ ಭೀತಿ ನನಗೆ ಯಾರು ಇಲ್ಲಿ ನನಗೆ ಮೋಸ ಮಾಡುವರೋ ಯಾರು ಇಲ್ಲಿ ನನಗೆ ತೊಂದರೆಯನ್ನು ಮಾಡ್ತಾರೋ ಯಾರು ನನ್ನ ಯೋಗಕ್ಷಮಕ್ಕೆ ಅಡ್ಡಿಯನ್ನು ತರ್ತಾರೋ ಯಾರಿಂದ ಯಾವಾಗ ನನಗೆ ಅಪಾಯ ಉಂಟಾಗಿದೆ ಎಂಬ ಭೀತಿ ನಮ್ಮೆಲ್ಲರನ್ನು ಆವರಿಸಿಕೊಂಡು ಬಿಟ್ಟಿದೆ ನಾನು ಮತ್ತೊಬ್ಬರಿಗೆ ಅಂಜುವವನಲ್ಲ ಎಂದು ನಮ್ಮಲ್ಲಿ ಕೆಲವರು ಜಂಬಕುಚ್ಚು ತಾಳ ಇರಬಹುದು ಆದರೆ ಯಕ್ಷಗಾನದ ಆಟವೊಂದರಲ್ಲಿ ಶತ್ರುಗಳ ಬಾಣದ ಪೆಟ್ಟನ್ನು ತಡೆಯಲಾರದೆ ಓಡಿಬಂದು ಸುದ್ದಿಯನ್ನು ಹೇಳುತ್ತಿದ್ದ ಹನುಮ ನಾಯಕನು ಗಡಗಡನ್ನು ನಾನೇನು ಹೆದರಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದಂತೆಯೇ ಆಗಿದೆ ನಮ್ಮ ಪರಿಸ್ಥಿತಿ ನಾವು ಅಂಜಿಕೊಂಡಿಲ್ಲವೆಂದು ಹೊರಗೆ ತೋರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೂ ಒಳಗೆ ನಮಗೆಲ್ಲ ಗೊತ್ತಿರುವಂತೆ ಭಯವು ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿರುತ್ತದೆ ಈ ಹಂಚಿಕೆಯಿಂದ ನಾವು ನಾಳೆಗೆ ಏನಾದೀತೋ ಎಂದು ಶಂಕಿಸಿ ಒಬ್ಬರನ್ನೊಬ್ಬರು ಮೋಸಗೊಳಿಸ್ತಾ ಇದ್ದೇವೆ ಹಳೆ ಎಂಬ ಪುಸ್ತಕವೊಂದರಲ್ಲಿರುವ ಸಗಣಿ ತಕ್ಕಡಿಗ ಮರಳು ತಕ್ಕಡಿಗ ಎಂಬ ಇಬ್ಬರು ವಂಚಕರ ಕಥೆಯನ್ನು ನಿಮ್ಮಲ್ಲಿ ಯಾರಾದರೂ ಓದಿರಬಹುದು ಅವರೊಳಗೆ ಒಬ್ಬನಲ್ಲಿ ಒಂದು ಬಟ್ಟೆಯ ಗಂಟಿನಲ್ಲಿ ಬರಿಯ ಸಗಣಿ ಇತ್ತು ಮತ್ತೊಬ್ಬನ ಗಂಟಿನಲ್ಲಿ ಬರಿಯ ಮರಳಿತ್ತು ಅವರಿಬ್ಬರು ಒಂದು ಪರಸ್ಥಳ ಬೇರೆ ಕಡೆ ಛತ್ರದಲ್ಲಿ ಸೇರಿದಾಗ ನನ್ನಲ್ಲಿ ಅನ್ನವಿದೆ ಯಾರಾದರೂ ಅಕ್ಕಿಯನ್ನು ಕೊಟ್ಟರೆ ಇದನ್ನು ಕೊಟ್ಟೇನು ಅಂತೇಳಿ ಸಗಣಿ ತಕ್ಕಡಿಗನು ನನ್ನಲ್ಲಿ ಅಕ್ಕಿ ಇದೆ ಯಾರಾದರೂ ಅನ್ನವನ್ನು ಕೊಟ್ಟರೆ ಇದನ್ನು ಕೊಟ್ಟೇನು ಅಂತೇಳಿ ಮರಳು ತಕ್ಕಡಿಗೂ ಹೇಳಿಕೊಂಡ್ರಂತೆ ಅವರಿಬ್ಬರು ತಮ್ಮ ತಮ್ಮ ಗಟ್ಟೆಗಳನ್ನು ವಿನಿಮಯ ಮಾಡಿಕೊಂಡು ದೂರಕ್ಕೆ ಹೋಗಿ ಬಿಚ್ಚಿ ನೋಡಲು ಇಬ್ಬರಿಗೂ ತಮಗಾಗಿರುವ ಮೋಸ ಗೊತ್ತಾಗಿ ಆಶ್ಚರ್ಯ ಹೀಗೆ ನಾವು ಹೇಗಾದರೂ ಮಾಡಿ ನಮ್ಮಲ್ಲಿರುವ ಅಯೋಗ್ಯ ಪದಾರ್ಥಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರಿಂದ ಉತ್ತಮವಾದ ಪದಾರ್ಥಗಳನ್ನು ಪಡೆಯಬೇಕೆಂದು ಪ್ರಯತ್ನಿಸ್ತಾ ಇರ್ತೇವೆ ಆದರೆ ಅವರೂ ಇದೇ ವಂಚನಾ ಬುದ್ಧಿನ ಅವಲಂಬಿಸಿರುವುದರಿಂದ ಇಬ್ಬರಿಗೂ ಮೋಸವೇ ನಮ್ಮ ದಡ್ಡತನಕ್ಕೆ ನಾವೇನು ಆಚಿಕೊಳ್ಳುವಂತಾಗಿದೆ ಹೀಗೆ ಯೋಗಕ್ಷೇಮಗಳ ಭೀತಿಯೂ ಅದರ ಫಲವಾಗಿ ಪರಸ್ಪರವಾಗಿ ಮಾಡುತ್ತಿರುವ ವಂಚನೆಯು ಅದರಿಂದ ಆಗುವ ಸಂಕಟವು ನಮ್ಮ ನಾಗರಿಕತೆ ರೋಗದ ಹೆಗ್ಗುರುಗಳು ಹೆಗ್ಗುರುತುಗಳಾಗಿರ್ತವೆ ಈ ಪರಸ್ಪರ ಭೀತಿ ವಂಚನೆಯಲ್ಲಿಯೋ ಕೆಲವು ವ್ಯಕ್ತಿಗಳಿಗೆ ಮಾತ್ರವೇ ಸೇರಿರುವಂಥದ್ದಲ್ಲ ಇದು ಎಲ್ಲರನ್ನ ಅಂಟಿದಿರುವ ಒಂದಾನೊಂದು ಸಾಂಕ್ರಾಮಿಕವಾದ ಉಪರೋಗವಾಗಿದೆ ಎಂದರೂ ಸಲ್ಲುತ್ತದೆ ಈಗ ಯಾರ ಬಾಯಲ್ಲಿ ಮೂರನೇ ಭೂಮಂಡಲ ಯುದ್ಧದ ಮಾತೆಯೇ ಬರ್ತಾಯಿದೆ ಈ ಭೀತಿಯು ದೊಡ್ಡ ದೊಡ್ಡ ಉಂಟಾಗಿರುವುದರಿಂದ ಹೊರಗೆ ಅವರು ಯುದ್ಧದ ಅಂಜಿಕೆಯನ್ನು ಇಲ್ಲವೆಂದು ಹೇಳುತ್ತಿದ್ದರೂ ಅದಕ್ಕೆ ಬೇಕಾದ ರಕ್ಷಣಾ ಕೈಗೊಳ್ಳುತ್ತಲೇ ಇರ್ತಾರೆ ಎಲ್ಲ ರಾಷ್ಟ್ರಗಳು ಈಗ ಸೈನ್ಯವನ್ನು ಹೆಚ್ಚಿಸ್ತಾ ಎಲ್ಲ ರಾಷ್ಟ್ರಗಳು ಸ್ವಯಂ ಸೇವಕರನ್ನು ಕೂಡಿ ಇದೆ ಅಲ್ಲಲ್ಲಿಯೇ ರಾಷ್ಟ್ರಗಳಿಗೆ ಪರಸ್ಪರವಾಗಿ ಸೈನಿಕವಾದ ಒಪ್ಪಂದಗಳಾಗ್ತಾಯಿವೆ ಅಲ್ಲಲ್ಲಿ ಶಸ್ತ್ರಾಸ್ತ್ರಗಳ ಸಿಪಾಯಿಗಳ ಶಿಬಿರಗಳು ಏರ್ಪಡ್ತಾಯಿವೆ ಇಡೀ ಭೂಮಂಡಲವನ್ನೇ ಮೃತ್ಯು ಆವರಿಸಿಕೊಂಡಿದೆ ಎಂಬ ಭೀತಿ ಎಲ್ಲರನ್ನೂ ಹಿಡಿದುಕೊಂಡು ಬಿಟ್ಟಿದೆ ಎಂಬಂಥದ್ದು ಖಂಡಿತ ಇನ್ನು ನಮ್ಮ ವ್ಯವಹಾರದ ಸ್ವರೂಪ ಈಗಿನ ನಮ್ಮ ವ್ಯವಹಾರ ಹೇಗಿದೆ ರೋಗಿಗಳು ಬಡಬಡಿಸುವಂತೆ ನಾವು ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ತಾಯಿವೆ ಇದ್ದೇವೆ ಪರ ನಿರತರಾಗಿದ್ದೇವೆ ನಮ್ಮನ್ನು ನಾವು ಹೋಗಲೋದು ನಿಂದಿಸುವುದು ತೆಗಳೋದು ಧನ ಆಶೆಯು ಹಣದ ಆಶೆಯ ಎಲ್ಲರನ್ನು ಪಿಶಾಚಿಂದು ಹಿಡಿದುಕೊಂಡಿರುವಂಥದ್ದು ಮತ್ತೊಬ್ಬರಿಗೆ ಗೊತ್ತಾಗಲೆಂದು ಜನರಿಂದ ನಮ್ಮ ಹೊಗಳಿಕೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದೇವೆ ವೃತ್ತಪತ್ರಿಗಳಿಗೆ ಪ್ರಕಟಿಸಿಕೊಳ್ಳುತ್ತಿರುತ್ತೇವೆ ಆದರೂ ನಮಗೆ ಶ್ಲಾಘನೆ ಹೊಗಳಿಕೆ ಬೇಕಿಲ್ಲವೋ ಎಂಬಂತೆ ನಟಿಸುತ್ತಾ ಇದ್ದೇವೆ ಮತ್ತೊಬ್ಬರ ಯೋಗ್ಯತೆಯನ್ನು ವಿಮರ್ಶಿಸುವ ನೆಪದಿಂದ ಅವರ ಹುಡುಕುಗಳನ್ನು ಹೊರಕ್ಕೆ ಹಾಕುತ್ತಾ ಇದ್ದೇವೆ ಆದರೂ ಮತ್ತೊಬ್ಬರನ್ನು ನಿಂದಿಸುವುದು ಯುಕ್ತವಲ್ಲವ ಎಂಬ ಅಭಿಪ್ರಾಯವನ್ನು ಆಗಾಗ್ಗೆ ಹೊರಪಡಿಸ್ತಾ ಇರ್ತೇವೆ ಬಗೆ ಬಗೆಯ ಪ್ರಕಾರಗಳಿಂದ ಹಣವನ್ನು ಗಳಿಸುವ ಉಪಾಯವನ್ನು ಕೈಗೊಳ್ಳುತ್ತಾ ಇದ್ದೇವೆ ಅದಕ್ಕೆ ಲೋಕೋಪಕಾರವೇ ನಿಮಿತ್ತ ಎಂಬ ಪೊಳ್ಳು ನೆಪೋವನ್ನು ಮುಂದಕ್ಕೆ ಚಾಚುತ್ತಾ ಇದ್ದೇವೆ ಈಗ ನಾವೆಲ್ಲರೂ ರಾಜನೀತಿಯಲ್ಲಿ ಶುಕ್ರಾಚಾರ್ಯರನ್ನು ಚಾಣಕ್ಯನನ್ನು ಮೀರಿಸಿದವರಂತೆ ಸರ್ವದಾ ರಾಜಕೀಯ ವಿಚಾರವನ್ನೇ ಮಾಡ್ತಾ ಇದ್ದೇವೆ ಅಮೆರಿಕ ರಷ್ಯಾ ಕೊರಿಯಾ ಪಾಕಿಸ್ತಾನ ಭಾರತ ಎಂದು ರಾಷ್ಟ್ರಗಳ ಮಾತನ್ನು ನಾಡುತ್ತಿರುವುದು ಆ ದೇಶಗಳ ಸರ್ಕಾರದ ನೀತಿಯನ್ನು ವಿಮರ್ಶಿಸುವುದು ಜನನಾಯಕರಲ್ಲಿ ಇಂಥವನು ಹೀಗೆ ಮಾಡಬಾರದಿತ್ತು ಅಂಥವನು ಹಾಗೆ ಮಾಡಬೇಕಾಗಿತ್ತು ಎಂದು ನಮ್ಮ ವಿದ್ಯುತ್ ಪೂರ್ಣವಾದ ಅಭಿಪ್ರಾಯಗಳನ್ನು ಪ್ರಕಟಿಸುವುದು ನಮ್ಮ ನಿತ್ಯಾಧುನಿಕವಾಗಿಬಿಟ್ಟಿದೆ ನಮ್ಮ ಸಂಧ್ಯಾ ಅದೇ ಆಗಿಬಿಟ್ಟಿದೆ ಪ್ರಪಂಚದ ರಾಷ್ಟ್ರಗಳ ಆಡಳಿತಗಳ ನಿತ್ಯ ಕರ್ಮವೇ ಅದಾಗಿಬಿಟ್ಟಿದೆ ಹೊಣೆಗಾರಿಕೆಯು ನಮ್ಮ ತಲೆಯ ಮೇಲೆ ಬಿದ್ದಿದೆಯೋ ಎಂಬಂತೆ ರಾಜಕೀಯ ಚರ್ಚೆಗಳಲ್ಲಿ ಬಹಳ ಶ್ರದ್ಧೆಯನ್ನು ಇರ್ತೇವೆ ಯಾವ ಕಾರ್ಯನಿರ್ವಾಹಕ ಸಭೆಯಲ್ಲೇ ಆಗಲಿ ನಮ್ಮ ಓಟನ್ನು ನಮ್ಮವರಿಗೆ ಕೊಡಬೇಕು ಎಂಬ ಕೂ ಕೇಳಿ ಬರ್ತಾ ಬಗೆ ಬಗೆಯ ಸಂಘಗಳನ್ನು ಏರ್ಪಡಿಸಿಕೊಂಡು ವ್ಯಕ್ತಿಗಳು ಒಬ್ಬರನ್ನೊಬ್ಬರ ರಾಗ ದ್ವೇಷಗಳನ್ನು ನೋಡುತ್ತಿರುವಂತೆಯೇ ಈ ಸಂಘಗಳ ಪರವಾಗಿಯೂ ಕಾದಾಡುವುದಕ್ಕೆ ನಾವು ಸಿದ್ಧರಾಗಿರ್ತೇವೆ ಈಗಿನ ನಮ್ಮ ರಾಷ್ಟ್ರಗಳೇನು ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ ಒಂದೊಂದು ಪ್ರಬಲವಾದ ಸರ್ಕಾರವು ತನ್ನ ತನ್ನ ಒಂದೊಂದು ಬುಲೆಟಿನ್ ಆತ್ಮ ಎಂಬಂತ ಆತ್ಮ ಪತ್ರಿಕೆಯನ್ನು ಹೊರಡಿಸ್ತಾ ಇವೆ ಪತ್ರಿಕಾ ಸಂಪಾದಕರಿಗೆ ಹಣ ಬೇಕಾದಷ್ಟು ಪ್ರಲೋಭನೆ ಮಾಡಿ ಲಂಚ ತನ್ನ ಪದ್ಧತಿಯನ್ನು ನೀತಿಯನ್ನು ಹೊಗಳುವುದಕ್ಕೂ ತನಗೆ ಪ್ರತಿಕೂಲವಾಗಿರುವ ರಾಷ್ಟ್ರಗಳ ಸರ್ಕಾರವನ್ನು ತೆಗೆದುವುದಕ್ಕೂ ಪ್ರೋತ್ಸಾಹವನ್ನು ಕೊಡ್ತಾಯಿದೆ ದೇಶ ದೇಶಗಳಲ್ಲಿಯೂ ತನ್ನ ರಾಯಭಾರಿಗಳನ್ನು ಇಟ್ಟುಕೊಂಡು ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ಳುತ್ತವೆ ಹೊಗಳಿಕೊಳ್ಳುವಂಥದ್ದು ತನ್ನಂತಾನ ಹಾಗಾಗಿ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ಕುಟಿಲ ಉಪಾಯಗಳನ್ನು ಕೈಗೊ ಕೈ ಕೈಗೊಳ್ಳುತ್ತಲೂ ಇವೆ ಅವಿದ್ಯಾಮಂತರೇ ವರ್ತಮಾನ ಸ್ವಯಂ ಧೀರಃ ಪಂಡಿತ ಮನ್ಯಮನ ಜಂಘನ್ಯಮಾನಸ್ ಪರಿಯಂದೆ ಮೂಢಾ ಅಂಧೇನೇನೈ ಅಂಧೇನೈವನೀಯ ಮಾನ ಅಜ್ಞಾನದ ಕಗ್ಗತ್ತಲ ಒಳಗಿದ್ದುಕೊಂಡು ತಾವೇ ತಿಳಿದವರು ಪಂಡಿತರು ಎಂದುಕೊಳ್ಳುತ್ತಾ ಬಗೆಬಗೆಯ ಅನರ್ಥಗಳು ಹೊಡೆತಕ್ಕೆ ಸಿಕ್ಕಿಬಿದ್ದು ಮೂಢರಾದವರು ಕುರುಡರು ತೋರಿಸಿದ ದಾರಿಯಲ್ಲಿ ನಡೆಯುವ ಕುರುಡರು ಕಲ್ಲು ಮುಳ್ಳುಗಳ ಮೇಲೆ ಬಿದ್ದು ಸಂಕಟ ಸುಮ್ಮನೆ ಅತ್ತಿತ್ತ ನೋಡ್ತಾ ಇರ್ತಾರೆ ಎಂಬ ಶ್ರುತಿಯು ಅನೇಕ ಪ್ರಕಾರಗಳಿಂದ ನಮ್ಮ ವಿಷಯದಲ್ಲಿ ಸಾರ್ಥಕವಾಗಿರ್ತದೆ ಸತ್ಯವಾಗಿರ್ತದೆ ಮನೆಗೆ ಮಾರಿ ಹೆರರಿಗೆ ಉಪಕಾರಿ ಎಂಬಂತೆ ನಮ್ಮ ನಮ್ಮ ವೈಯಕ್ತಿಕ ವಿಚಾರಕ್ಕೆ ನಮಗೆ ಬಿಡುವೆ ಇಲ್ಲವಾಗಿ ಬಿಟ್ಟಿದೆ ನಮ್ಮ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳು ಸಂಪೂರ್ಣವಾಗಿ ನಮ್ಮನ್ನು ವಶಗೊಳಿಸಿ ವಶಗೊಳಿಸಿಕೊಂಡು ಬಿಟ್ಟಿವೆ ಅವು ನಮ್ಮವು ಎಂದು ನಾವು ಕೊಚ್ಚಿಕೊಳ್ತಾ ಇದ್ದೇವೆ ಆದರೆ ನಿಜವಾಗಿ ಅವನ್ನು ನಮ್ಮ ವಶಕ್ಕೆ ಹೇಗೆ ತಂದುಕೊಳ್ಬೋದು ಎಂಬ ವಿಚಾರವು ಮಾತ್ರ ನಮಗೆ ಬೇಡವಾಗಿರ್ತದೆ ಐದು ಅಕ್ಷರಗಳನ್ನು ಕಲಿತವನು ಶಿವನಿಗೆ ಪಂಚಾಕ್ಷರಿ ಉಪದೇಶವನ್ನು ಮಾಡುವುದಕ್ಕೆ ಹೊರಡುವಂತೆ ಯಾರಿಗೆ ಐದು ಅಕ್ಷರಗಳನ್ನು ಕಲಿತವನು ಶಿವನಿಗೆ ಪಂಚಾಕ್ಷರ ಉಪದೇಶವನ್ನು ಮಾಡುವುದಕ್ಕೆ ಹೊರಡುವಂತೆ ಪರೋಪದೇಶಕ್ಕೆ ನಮ್ಮ ಕಾಲವನ್ನೆಲ್ಲ ವಿನಿಯೋಗಿಸ್ತಾ ಇರ್ತೇವೆ ಅಂತೇಳಿ ಸ್ವಾಮೀಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಥ ಸಂಪತ್ತೂ ಸ್ಥಿರವಲ್ಲ ನಿಜವಾಗಿ ನಮ್ಮ ಸ್ಥಿತಿ ಹೇಗಿದೆ ನಾವು ಕಾಮ ಕ್ರೋಧ ಲೋಭಗಳಿಗೆ ಸಂಪೂರ್ಣವಾಗಿ ವಶರಾಗಿ ಬಿಟ್ಟಿರ್ತೇವೆ ನಮಗೆ ಎಷ್ಟು ಸಂಪಾದನೆ ಮಾಡಿದರೂ ತೀರೋದು ಎಷ್ಟು ಭೋಗಗಳನ್ನು ನನಗೂ ಇಸ್ರೂ ತೃಪ್ತಿ ಇಲ್ಲ ಅದಕ್ಕಾಗಿ ಮತ್ತೊಬ್ಬರಿಗೆ ಎಷ್ಟು ಹಿಂಸೆಯನ್ನುಂಟು ಮಾಡಿದರೂ ಸಾಲದು ಹಿಂದಕ್ಕೊಮ್ಮೆ ದೇವೇಂದ್ರ ರಾಕ್ಷಸರ ಉಪಟಳವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಭೋಗದಲ್ಲಿ ಇಂದ್ರ ಎಂಬ ಗಾದೆಯು ಶಾಶ್ವತವಾಗಿ ನಿಲ್ಲುವಂತೆ ತನ್ನ ವೈಭವವನ್ನು ಜ್ಞಾಪಿಸಿಕೊಳ್ಳುವುದಕ್ಕೂ ತನ್ನ ಅಮರಾವತಿಯ ಸುತ್ತಲೂ ಒಂದು ಚಿನ್ನದ ಕೋಟೆಯನ್ನು ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದಂತೆ ಆ ಕೋಟೆಗೆ ತಕ್ಕಷ್ಟು ಚಿನ್ನವನ್ನು ಒದಗಿಸೋದಕ್ಕೂ ಮತ್ತು ಬೇಗನೆ ಆ ಕೋಟೆ ನಿರ್ಮಾಣವಾಗದಕ್ಕೂ ಏರ್ಪಡಿಸಬೇಕೆಂಬ ತವಕದಿಂದ ತನ್ನ ರಾಜ್ಯ ಭಾರತದ ವಿಚಾರವನ್ನೆಲ್ಲ ಮರೆತು ಆ ಕೋಟೆಯ ಕೆಲಸವಾಗುತ್ತಿದ್ದ ಸ್ಥಳ ಸ್ಥಳದ ಹತ್ತಿರದಲ್ಲಿ ಇರುವುದಕ್ಕೆ ಪ್ರಾರಂಭಿಸಿದಂತೆ ಹೀಗಾಗಿ ದೇವಲೋಕದ ವಿಚಾರಗಳನ್ನು ಮಾಡುವವರೇ ಇಲ್ಲದಂತಾದರೂ ಯಾರಿಗೂ ಇಂದ್ರನಿಗೆ ಎಚ್ಚರಿಕೆ ಕೊಡುವ ಧೈರ್ಯವಿಲ್ಲದಂತೆ ಹೀಗಿರುವಲ್ಲಿ ಒಂದು ದಿನ ಆತನ ಬಳಿಗೆ ಲೋಮ ಶಮಹರ್ಷರು ದಯ ಆ ಋಷುವರ ಮಹಿಮೇಲೆಲ್ಲ ದವಾಗಿ ಕೂದಲು ಬೆಳೆದಿದ್ದರಿಂದ ಆ ಹೆಸರು ಅವರಿಗೆ ಲೋಮ ಅಂದರೆ ರೋಮ ಇಂದ್ರನಿಗೆ ರುಚಿಗಳನ್ನು ಸತ್ಕಾರ ಮಾಡುವಷ್ಟು ಕಾಲದ ಅವಕಾಶವೂ ಅವರ ಎದೆ ಮೇಲೆ ಕೂದಲು ಇಲ್ಲದ ಒಂದು ಸ್ವಲ್ಪ ಭಾಗವು ಕಣ್ಣಿಗೆ ಬಿದ್ದು ಅವನ ಕುತೂಹಲವನ್ನು ಕೆಲ್ಲಿಸಿದ್ದರಿಂದ ಅಷ್ಟು ಭಾಗದಲ್ಲಿ ಮಾತ್ರ ಅವರ ಮೈ ಮೇಲೆ ಕೂದಲು ಇಲ್ಲಬೇಕೆಂದು ಪ್ರಶ್ನಿಸಿದ ಆಗ ಲೋಮಶರು ಅಯ್ಯ ಇದೊಂದು ಕಾಲಗಣನೆಯ ಪ್ರಕಾರ ಅಮರಾವತಿ ಒಡೆಯರಾದ ಇಂದ್ರರುಗಳು ಅನೇಕರು ಆಗಿ ಹೋಗಿದ್ದಾರಷ್ಟೇ ಒಬ್ಬೊಬ್ಬ ಇಂದ್ರನು ಹೋದಾಗ ಈ ಭಾಗದಲ್ಲಿ ಒಂದೊಂದು ಕೂದಲು ಬಿದ್ದು ಹೋಗ್ತದೆ ಈಗೋ ಈ ಅಲುಗಾಡುತ್ತಿರುವ ಕೂದಲು ನಿನ್ನ ಸರದಿಯದು ಎಂದರು ಆಗ ಇಂದ್ರನಿಗೆ ಕಣ್ಣು ತೆರೆದಂತಾಯಿತು ಆಹಾ ಎಂಥ ಮೂಢನೂ ನಾನು ಈ ಅಲ್ಪಾಯುಸಿನ ಜೀವಿತಕ್ಕೆ ಚಿನ್ನದ ಕೋಟೆಯನ್ನು ಕಟ್ಟಿಸುವುದಕ್ಕೆ ಹೊರಟು ನನ್ನ ಕಾರ್ಯವನ್ನೆಲ್ಲ ಮರಿತು ನಿಶ್ರೇಯಸವನ್ನೇ ಕಳೆದುಕೊಳ್ಳುವುದಕ್ಕೆ ಹೊರಟಿರನೆಲ್ಲ ಮೋಕ್ಷವನ್ನು ಕಳೆದುಕೊಳ್ಳುವುದಕ್ಕೆ ನನಗೆ ಇನ್ನು ಮುಂದೆ ಏನು ಗತಿಯಾದೀತು ಎಂದುಕೊಂಡು ದಿಗಿಲಿನಿಂದ ಭಯದಿಂದ ಕೂಡಲೇ ಆರು ಋಷಿಗಳನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡಿ ಮುಂದಕ್ಕೆ ತನ್ನ ಕಾರ್ಯದಲ್ಲಿ ನಿರತನಾದನಂತೆ ಅಂದರೆ ಎಂಥ ಸಂಪತ್ತು ಕೂಡ ಸ್ಥಿರವಲ್ಲ ದೇವಲೋಕದ ಸಂಪತ್ತೇ ಸ್ಥಿರವಲ್ಲ ಅಂದಮೇಲೆ ನಮ್ಮದೇನು ಕಾಮ ಕ್ರೋಧ ಲೋಭಗಳು ಅವುಗಳಿಗೆ ಪ್ರತೀಕಾರ ಕಾಮಕ್ರೋಧ ಲೋಭಿಗೆ ವಶರಾಗಿರುವ ನಾವುಗಳು ಈ ಉಪದೇಶದಿಂದ ಎಚ್ಚರಗೊಳ್ಳಬೇಕು ಗೀತೆಯಲ್ಲಿ ಭಗವಂತನು ಹೀಗೆಂದು ಹೇಳಿರ್ತಾನೆ ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇದ್ ಕಾಮವು ಎಂದರೆ ವಸ್ತುಗಳ ಬಯಕೆ ಕ್ರೋಧವು ಎಂದರೆ ಕಾಮಕ್ಕೆ ತಡೆಯಾದಾಗ ಬಂದದ ಗೊಸಿಟ್ಟು ಲೋಭವು ಎಂದರೆ ಎಲ್ಲವೂ ನನಗೆ ಆಗಬೇಕು ಎಂಬ ಆಸೆ ಈ ಮೂರು ನರಕಕ್ಕೆ ಹೆಬ್ಬಾಗಿಲುಗಳು ಅವುಗಳು ಯಾವಾಗಲೂ ತೆರೆದಿರ್ತವೆ ಎಲ್ಲರಿಗೂ ಆಹ್ವಾನ ಉಂಟು ಎಂದು ಬರೆದಿರುವ ಸ್ವಾಗತ ದ್ವಾರಗಳಂತೆ ಅವುಗಳ ಮೂಲಕ ಯಾರು ಬೇಕಾದರೂ ಹೋಗಿ ನರಕೆಯಾದನೆ ಅನುಭವಿಸಬಹುದು ಇದನ್ನು ಅರಿತು ನಾವು ತಾನ ನಾನೆಂದು ಮುನ್ನುಗ್ಗುತ್ತಿದ್ದೇವಲ್ಲ ನಾವು ಎಷ್ಟು ಕಷ್ಟಪಟ್ಟರೆ ತಾನೇ ದೇವೇಂದ್ರನ ಸಂಪತ್ತಾಗಲಿ ಆಯುಸ್ಸಾಗಲಿ ಭೋಗವಾಗಲಿ ನಮಗೆ ದೊರೆಯುವ ಸಂಭವವಿದೆ ಏನು ಆದರೆ ಕಾಮಕ್ರೋಧ ಲೋಭಗಳಿಂದ ಆಗುವ ಅನರ್ಥವು ಮಾತ್ರ ಕಟ್ಟಿಟ್ಟ ಬುದ್ಧಿ ಅದನ್ನು ನಾವು ಅನುಭವಿಸಬೇಕಿದೆ ಅಪಥ್ಯವನ್ನೇ ಸೇವಿಸುವ ರೋಗಿಗಳಂತೆ ನವನಾಗರಿಕತೆಯಲ್ಲಿರುವ ನಾವು ಈ ಅಯೋಗ್ಯ ಮನೋವೃತ್ತಿಗಳಿಗೆ ಒಲಿಯುತ್ತಿರುವುದು ಇವುಗಳಿಂದ ಆಗುವುದಾದ ಅಪಾಯವನ್ನು ಲೆಕ್ಕಿಸದಿರುವುದು ಆಶ್ಚರ್ಯವಲ್ಲವೇ ಈ ಮೂರನ್ನು ಬಿಡಬೇಕು ಎಂದು ಗೀತೆಯನ್ನು ಹೇಳಿರುವುದಿರುವ ಪೂರ್ಣ ಅಭಿಪ್ರಾಯವನ್ನು ನಾವು ಮನಕ್ಕೆ ತಂದುಕೊಳ್ಬೇಕು ಇವುಗಳನ್ನು ಬಿಡಬೇಕೆಂದು ಮಾತ್ರಕ್ಕೆ ಇವು ನಮ್ಮನ್ನು ಬಿಟ್ಟು ಹೋಗಲಾರವು ಪ್ರಯತ್ನ ಮಾಡಿದಷ್ಟು ಮತ್ತೆ ಮತ್ತೆ ನಮ್ಮನ್ನು ಬಿಗಿ ಅಪ್ಪುತ್ತವೆ ಆದ್ದರಿಂದ ಗೀತೋಪದೇಶದ ತಾತ್ಪರ್ಯವು ಬರೀ ಇವುಗಳ ತ್ಯಾಗದಲ್ಲಿಲ್ಲ ಇವುಗಳ ಪ್ರತಿಪಕ್ಷವಾದ ಸಾಧನಗಳನ್ನು ಕೈಗೊಳ್ಳಬೇಕು ಎಂಬುದೇ ಭಗವಂತನ ಅಭಿಪ್ರಾಯ ಒಮ್ಮೆ ಮನುಷ್ಯರು ಹಸುರರು ದೇವತೆಗಳು ತಮ್ಮ ತಂದೆಯಾದ ಬ್ರಹ್ಮನ ಬಳಿಗೆ ಬಂದು ನಮಗೆ ಉತ್ತಮವಾದ ಶ್ರೇಯಸ್ಸಾಧನವನ್ನು ಹೇಳಬೇಕು ಅಂತೇಳಿ ಬೇಡಿಕೊಂಡ್ರಂತೆ ಆಗ ಬ್ರಹ್ಮನು ಅವರಿಗೆಲ್ಲ ದ ಎಂಬ ಒಂದೇ ಅಕ್ಷರವನ್ನು ಉಪದೇಶಿಸಿದ ಮನುಷ್ಯರು ತಮ್ಮ ಸ್ವಭಾವವಾದ ಲೋಭವನ್ನು ಮನದಂದುಕೊಂಡು ನಮಗೆ ದಾನ ಮಾಡಿರಿ ಎಂದು ಲೋಕಪಿತನಾದ ಬ್ರಹ್ಮನು ಉಪದೇಶ ಮಾಡಿರ್ತಾನೆ ಅಂತೇಳಿ ತಿಳ್ಕೊಂಡ್ರು ಹಸುರರು ತಮ್ಮ ಕ್ರೂರ ಸ್ವಭಾವವನ್ನು ಮನದಲ್ಲಿಟ್ಟುಕೊಂಡು ನಮಗೆ ದಯೆಯನ್ನು ತೋರಿಸುವಂತೇಳಿ ಉಪದೇಶ ಮಾಡಿರ್ತಾನೆ ಅಂಥೇಳಿ ತಿಳ್ಕೊಂಡ್ರು ದೇವತೆಗಳು ಕಾಮಾಸಕ್ತರು ತಾವು ಎಂಬುದನ್ನು ಮನ ತಂದುಕೊಂಡು ದಾಂತರಾಗಿರಿ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರಾಗಿರಿ ಅಂಥೇಳಿ ದಮ ಉಳ್ಳವರಾಗಿರಿ ಅಂಥೇಳಿ ದಮಧ್ವಂ ದಯಧ್ವಂ ಅಂಥೇಳಿ ದಾನ ದಾನ ಮಾಡಿ ಅಂಥೇಳಿ ಹ್ಞೂ ಹೀಗೆ ಮೂರು ಇದನ್ನು ತಿಳ್ಕೊಂಡ್ರು ಅಂಥೇಳಿ ಗೃಹಧಾರಣ್ಯಕ್ಕೆ ಉಪನಿಷತ್ ಒಂದು ಆಖ್ಯಾನವಿದೆ ಶ್ರೀ ಶಂಕರಾಚಾರ್ಯರು ತಮ್ಮ ಭಾಷೆಯಲ್ಲಿ ಮನುಷ್ಯರಲ್ಲಿಯೇ ಮನುಷ್ಯತ್ವ ಅಸುರತ್ವ ದೇವತ್ವ ಈ ಮೂರು ಸ್ವಭಾವ ಇರುತ್ತದೆ ಆದ್ದರಿಂದ ದಾನ ದಮ ದಯೆ ಈ ಮೂರನ್ನು ಶ್ರೇಯಸ್ಕಾಮಿಗಳಾದ ಮನುಷ್ಯರು ಆಚರಿಸಬೇಕು ಎಂಬುದು ಈ ಕಥೆಯ ಉದ್ದೇಶವಾಗಿದೆ ಹೇಳಿದ್ದಾರೆ ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನು ಇಂದಿನ ನಾಗರಿಕತೆ ಎಂಬ ರೋಗದಿಂದ ನಾವು ಪಾರಾಗಬೇಕಾದರೆ ಈ ರೋಗದ ಲಕ್ಷಣಗಳಾದ ಕಾಮ ಕ್ರೋಧ ಲೋಭ ಇವುಗಳನ್ನು ನಾವು ಲಕ್ಷ್ಯ ಬಿಟ್ಟು ಜಾಗ್ರತೆಯಿಂದ ಗಮನ ನೋಡಿ ಇವುಗಳನ್ನು ದಮ ದಯೆ ದಾನ ಎಂಬ ಸೇವನೆಯಿಂದ ಹಿಮ್ಮೆಟ್ಟಿಸಿಕೊಳ್ಳಬೇಕು ಅಧ್ಯಾತ್ಮ ಸಾಧನೆಗಳನ್ನು ಮಾಡುವಾಗ ನಾವು ಯಾವುದಾದರೂ ಒಂದು ಒಂದನ್ನು ಭದ್ರವಾಗಿ ಹಿಡಿದು ಅದನ್ನೇ ನಮ್ಮ ಜೀವನಕ್ಕೆ ಅಳವಡುವವರೆಗೂ ಮತ್ತೆ ಮತ್ತೆ ಸಾಧಿಸಬೇಕು ಅಳವಡಿಸಿಕೊಳ್ಳುವವರೆಗೂ ಜೀವನದಲ್ಲಿ ಕೆಲವು ವೇಳೆ ಜೀವಮಾನ ಪರ್ಯಂತವಾಗಿ ಒಂದೇ ಸಾಧನವನ್ನು ಅಭ್ಯಾಸ ಮಾಡಬೇಕಾಗುವುದು ಯಾಕೆಂದರೆ ಅದು ನಮಗೆ ದಕ್ಕುವುದು ಅಷ್ಟು ದುಸ್ಸಾಧ್ಯವಾಗಿರ್ತದೆ ಆದರೆ ಅದೊಂದು ಸಾಧನವು ಅಳವಟ್ಟಿತೆಂದರೆ ಅದರ ಜೊತೆಗೆ ಉಳಿದ ದೈವಿ ಸಂಪತ್ತಿನ ಗುಣಗಳು ಕೊಂಡಿಯನ್ನು ಎಳೆದರೆ ಸರಪಳಿಯೇ ಬರುವಂತೆ ಕೈವಶವಾಗ್ತವೆ ಉದಾಹರಣೆಗೆ ಜೀಪುಣತನಿಗೆಲ್ಲರೂ ದಾನವನ್ನು ನಾವು ಸಾಧಿಸುವುದಾದರೆ ಅದು ದಕ್ಕಿದಂತೆ ಎಲ್ಲ ಔದಾರ್ಯವು ಪ್ರೇಮವು ಪರೋಪಕಾರ ಬುದ್ಧಿ ಅಂತಕರಣ ಶುದ್ಧಿ ಒಂದೊಂದಾಗಿ ಮೂಡುತ್ತವೆ ಹೀಗೆ ಮುಂದುವರೆದಾಗ ನಾವು ವೇದಾಂತ ತತ್ವಜ್ಞಾನಕ್ಕೆ ಅಧಿಕಾರಿಗಳಾಗ್ತೇವೆ ಆಗ ನಾವು ಶ್ರೇಯೋಭಾಗ್ಯಗಳಾಗ್ತೇವೆ ಈ ದಮಾದಿಗಳನ್ನು ಅಭ್ಯಾಸ ಮಾಡೋದಕ್ಕೆ ಉಪಾಯವೇನೆಂಬುದನ್ನು ನಾವು ವೇದಾಂತದಿಂದಲೇ ಅರಿತುಕೊಂಡು ಕೃತಾರ್ಥರಾಗಬೇಕಾಗಿದೆ ಅಂಥೇಳಿ ಈ ಒಂದು ವೇದಾಂತದ ಆಧುನಿಕ ಜೀವನವು ಎನ್ನತಕ್ಕಂಥ ವಿಚಾರದಲ್ಲಿ ನಾವು ನೋಡಿದ ಹಾಗಾಯಿತು ಇನ್ನು ಮುಂದೆ ವೇದಾಂತ ದೃಷ್ಟಿಯಿಂದ ಆಗುವ ಲಾಭ ಏನು ನಾವು ನಾಳೆ ದಿವಸ ನೋಡೋಣ ಎರಡನೇ ಭಾಗದಲ್ಲಿ ಹರೇರಾಮ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ತತ್ಸ